ಪರಮಾತ್ಮ ಈ ನಿಯಮ ನಿಯಾಮಕ ಭಾವವನ್ನು ನೀವು ಹೇಳತಾ ಇದೀರಲ್ಲ ದೇವರು ನಿಯಾಮಕ ನಾವು ನಿಯಮ್ಯ ಅಂತ ದೇವರು ನಾವು ಭಿನ್ನರಾದರೆ ನಿಯಮ ನಿಯಾಮಕ ಭಾವ ದೇವರಿಗೂ ನಮಗೂ ಅಭೇದವಿದ್ದಾಗ ನಿಯಮ ನಿಯಾಮಕ ಭಾವ ಹೇಗೆ ಕೊಡುತ್ತದೆ ಅಲ್ಲ ಅಭೇದ ಇದ್ರೆ ಮತ್ತೆ ಈ ಆತ್ಮಾನ ಅಂತರೋಯಮತಿ ಇತ್ಯಾದಿ ಮಾತುಗಳನ್ನು ಹೇಗೆ ಕೊಡಿಸ್ತೀರಿ ವ್ಯಾವಹಾರಿಕ ಭೇದ ಇದೆ ಅಷ್ಟೇ ಪರಮಾರ್ಥಿಕ ಭೇದ ಇಲ್ಲ ಆದ್ದರಿಂದ ನಿಯಮ ನಿಯಾಮಕ ಭಾವದೇ ಇಲ್ಲ ಅಂತ ಹೇಳಿದ್ರೆ ಇದು ವೇದವ್ಯಾಸ ದೇವರಿಗೆ ಸಮ್ಮತ ಅಲ್ಲ ನಾವೆಲ್ಲ ವೇದವ್ಯಾಸದೇವರ ಶಿಷ್ಯರು ತಾನೆ ತಾನೆ ಅಂದ ಮೇಲೆ ನಾವು ವೇದವಿವಾಸ ದೇವರಿಗೆ ವಿರುದ್ಧವಾಗಿ ಹೇಳಬಾರ ವೇದವಿದ್ಯಾಸ ದೇವರೇನು ಹೇಳುತ್ತಾರೆ ವ್ಯವಹಾರಿ ಜಗತಾಂಗುರೋ ನ ಚಿತ್ತಗ ಅವರ ಮನಸ್ಸಿಗೆ ಬಂದಿಲ್ಲ ಇದು ಯಾಕೆಂದ್ರೆ ಸಹಿ ಇದೇ ವೇದವ್ಯಾಸ ದೇವರು ಚೋದ್ಯಪರಂ ಚೋದ್ಯ ಅಂದ್ರೆ ಪ್ರಶ್ನೆ ಪ್ರಶ್ನೆ ಚೋದ್ಯಪರಂ ಪ್ರಶ್ನದ ನಂತರದಲ್ಲಿ ಉತ್ತರ ಕೊಟ್ಟಿದ್ದಾರೆ ಎಲ್ಲಿ ಮಹಾಭಾರತದಲ್ಲಿ ಬಹವ ಪುರುಷಾ ಹರಿವತತ್ ಸ್ವಯಮೇ ಹರಿ ಪ್ರಶ್ನೆಯನ್ನು ಕೇಳಿದ್ರಲ್ಲೇ ಬಹುಬ್ರಹೋವ ಕೋಸ್ತ್ರ ಪುರುಷಶ್ರೇಷ್ಠ ತರ್ಹಿ ಎಂತ ಪ್ರಶ್ನೆ ಕೇಳಿದ್ರೆ ಯಾರೋ ಜನಮೇ ಜಯ ಏನಂತ ಬಹಳ ಜನ ಪುರುಷರಿದ್ದಾರೋ ಒಬ್ಬರೇ ಇದ್ದಾರೋ ಒಬ್ಬರೇ ಇದ್ದಾನಂತ ಅಂದ್ರೆ ಆ ಪುರುಷ ಪುರುಷ ಬ್ರಹ್ಮನ್ ಉತಾಹೋ ಏಕ ಏವತ್ತು ಇನ್ನು ಬಹಳ ಇದ್ದಾರ ಅಂದ್ರೆ ಅದರೊಳಗೆ ಪುರುಷಶ್ರೇಷ್ಠ ಯಾರ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಬಹಳ ಜನ ಇದ್ದಾರಂತೆ ಉತ್ತರ ಪುರುಷಶ್ರೇಷ್ಠನಾ ನಾರಾಯಣನಂತೆ ಉತ್ತರ ಅಂತ ಉತ್ತರ ಕೊಟ್ಟರ ಪಾಯಿರೋದು ಅವರ ದ್ವಾರ ವೇದ ವ್ಯಾಸ ಅದಕ್ಕೆ ಅದೇನು ಉತ್ತರ ಕೊಟ್ಟದ್ದು ಬಹೂನಾಂ ಪುರುಷಾಣ ಯಥೈಕಿರುಚ್ಯತೆ ತಮ್ಮ ಗುಣಾಧಿಕ ಪುರುಷರಿಗೂ ಕೂಡ ಮತ್ತೆ ಮುಖ್ಯ ಕಾರಣನಾದವನು ಪರಮಾತ್ಮ ಅವನನ್ನೇ ಆ ಗುಣಾಧಿಕನಾದ ಪುರುಷನನ್ನೇ ನಾನು ನಿಮಗೆ ಹೇಳುತ್ತೇನೆ ಅಂತ ಯಾವ ರೀತಿಯಾಗಿ ಅವನ ಸಕಲ ದೇವತೆಗೆ ಕಾರಣನಾಗಿದ್ದಾನೋ ಆ ರೀತಿಯಾಗಿ ಅವನ ಉಪದೇಶವನ್ನು ನಿಮಗೆ ಮಾಡ್ತೀವಿ ಅಂತ ಉತ್ತರ ಕೊಟ್ಟಾರೆ ಈ ವಿಷಯವನ್ನು ಈ ಶ್ಲೋಕವನ್ನು ಸಂಗ್ರಹ ಮಾಡಿದ್ರು ಚೋದ್ಯಪರಂ ಜನಮೇರೆಯರ ಪ್ರಶ್ನೆಯ ನಂತರ ಬಹಳ ಪುರುಷ ಪುರುಷರು ಒಬ್ಬರಲ್ಲ ಬಹಳ ಇದ್ದದ್ದು ಆ ಬಹಳರೊಳಗು ಉತ್ತಮನಾದವನು ವಿಷ್ಣುವೇ ಅಂತ ವೇದವ್ಯಾಸದೇವರು ಉತ್ತರ ಕೊಟ್ಟನೇ ಭೇದ ಇಲ್ಲ ಅಭೇದ ಅನ್ನೋದು ಅವ್ರಿಗೆ ಹೆಂಗ್ ಸಮ್ಮತ ಆಗ್ತದೆ ಹಂಗಿದ್ರೆ ಒಬ್ಬನೇ ಪುರುಷ ಉತ್ತರ ಕೊಡ್ಬೇಕಾಯಿತು